ಹರಿಹಿ ಓಂ ಓಂ ನಮಃ ಶಿವಾಯ ಶಿವಪುರಾಣ ಶ್ಲೋಕ ಮತ್ತು ವ್ಯಾಖ್ಯಾನ ದಂಬೆ ಕೃಷ್ಣಮೂರ್ತಿ ಶಾಸ್ತ್ರಿ ಈಗ ಮೊದಲನೇದಾದ ವಿದ್ಯೇಶ್ವರ ಸಂಹಿತೆಯಲ್ಲಿ ಈಗಾಗಲೇ ಹತ್ತು ಶ್ಲೋಕಗಳು ಮುಗಿದಿವೆ ಹನ್ನೊಂದನೇ ಶ್ಲೋಕವನ್ನು ವಿದ್ಯೇಶ್ವರ ಸಂಹಿತೆಯ ಮೊದಲನೇ ಅಧ್ಯಾಯದಲ್ಲಿ ಹನ್ನೊಂದನೇ ಶ್ಲೋಕವನ್ನು ಆರಂಭ ಮಾಡುವ ಇಕಮೇವಾಸ್ತಿತವ್ಯ ಸೂತಸಮ್ಮತೆ ತದ್ರಹಸ್ಯಮಿ ಬ್ರೂಹಿ ಯದಿ ತೇ ಅನುಗ್ರಹೋ ಭತ್ ಅಂದರೆ ಸೂತಮುನಿಗಳು ಮುನಿಗಳು ಈ ಶೌನಕಾದಿ ಋಷಿಮುನಿಗಳು ಸೇರಿ ಮಾಡ್ತಾ ಇದ್ದಂಥ ಸತ್ರಯಾಗಕ್ಕೆ ನೈಮ್ ಶಾರಣ್ಯಕ್ಕೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಈ ಸೂತ ಮುನಿಗಳನ್ನು ಆ ಆಧರಿಸಿ ಸತ್ಕರಿಸಿ ಉಪಚರಿಸಿ ಬಳಿಕ ಅವರಲ್ಲಿ ಈ ಶೌನಕಾದಿಗಳು ಹೇಳ್ತಾರೆ ಇದಾನಂಕಮೇವ ಅಸ್ತಿ ಶ್ರೋತವ್ಯ ಸೂತ ಸನ್ಮತೆ ಹೇ ಸನ್ಮತಿಯ ಸದ್ಬುದ್ಧಿ ಉಳ್ಳವಂತಹ ಆದಂತಹ ಸೂತ ಇದಾನಮೀಗ ಏಕಮೇವ ಅಸ್ತಿ ಒಂದೇ ಒಂದಿದೆ ಶೋತವ್ಯ ಕೇಳಬೇಕಾದದ್ದು ತದ್ರಹಸ್ಯಮಿ ಬ್ರೂಹಿ ಯದಿ ತೇ ಅನುಗ್ರಹೋ ಭವೇತ್ ನಿಮ್ಮ ಅನುಗ್ರಹವು ನಮ್ಮ ಮೇಲೆ ಆಗಬೇಕು ಅಂತಿದ್ದರೆ ನೀವು ಇಲ್ಲಿಂದ ತೆರಳುವ ಮೊದಲು ಯಾವ ಒಂದು ರಹಸ್ಯವಾದದ್ದು ರಹಸ್ಯತಮವಾದದ್ದು ಯಾವುದು ನಮ್ಮ ಶ್ರೇಯಸ್ಸಿಗೆ ಕಾರಣವಾಗ್ತದೋ ಅಂಥ ನಾವು ಕೇಳಬೇಕಾದಂತಹ ನಮಗೆ ಕೇಳಲು ಯೋಗ್ಯವಾದಂತಹ ಯಾವ ಪುಣ್ಯತಮವಾದ ಒಂದು ವಿಷಯ ವಿಚಾರ ಇದೆಯೋ ಅದನ್ನು ನಮಗೆ ಹೇಳು ಹೇಳಬೇಕು ಎನ್ನತಕ್ಕಂಥದ್ದು ಈಗಾಗಲೇ ಬಹಳಷ್ಟು ನೀವು ಹೇಳಿದ್ದೀರಿ ಇನ್ನು ಯಾವುದು ಇನ್ನೂ ಶ್ರೇಷ್ಠವಾಗಿರುವಂಥದ್ದು ಏನಿದೆ ಅದನ್ನು ಕೇಳಬೇಕು ನಾವು ನಿಮ್ಮ ಬಾಯಿಂದ ಅಂಥೇಳಿ ಪ್ರಾಪ್ತಿ ಕಲಿಯುಗೆ ಘೋರೇ ನರ ಪುಣ್ಯವಿವರ್ಜಿತ ನರಾಹ ಪುಣ್ಯವಿವರ್ಜಿತಃ ದುರಾಚಾರರತೇ ಸತ್ಯವಾರ್ತಾಪರಾಂಗುಖಾ ಕಲಿಯುಗ ಘೋರವಾದಂತಹ ಕಲಿಯುಗವು ಪ್ರಾಪ್ತವಾಗಲು ಪುಣ್ಯರಹಿತರಾದಂತಹ ಪಾಪಿಷ್ಠರಾದಂತಹ ನರರು ಮನುಷ್ಯರು ಘೋರವಾದಂತಹ ಈ ಕಲಿಯುಗದಲ್ಲಿ ದುರಾಚಾರರತಾ ಎಲ್ಲರೂ ಕೂಡ ಸರ್ವೇ ದುರಾಚಾರರತರು ನಿರತರು ಕೆಟ್ಟ ಆಚಾರಗಳಲ್ಲಿ ನಡವಳಿಕೆಗಳಲ್ಲಿಯೇ ನಿರತರಾದವರು ಅಂದರೆ ಸತ್ಯವಾರ್ತಾ ಪರಾಂಗ್ ಸತ್ಯವಾರ್ತೆಯಲ್ಲಿ ಸತ್ಯ ಹೇಳುವುದರಲ್ಲಿ ಸತ್ಯ ಆಚರಣೆಯಲ್ಲಿ ಮನಸ್ಸಿಲ್ಲದಂಥವರು ಅದಕ್ಕಿಂತ ಪರಾಂಗುಖರಾದವರು ನಿವೃತ್ತಿ ಹೊಂದಿದವರು ಸತ್ಯದಿಂದ ನಿವೃತ್ತರಾದವರು ಅಸತ್ಯದಲ್ಲೇ ತೊಡಗಿರೋದು ಇರುವಂಥವರು ಅಂಥೇಳಿ ಅಂದರೆ ಸಾಮಾನ್ಯವಾಗಿ ಹೇಳ್ತಾರೆ ವ್ಯಕ್ತಿಗಳಲ್ಲಿ ಮೂರು ವಿಧ ಅಂತೇಳಿ ಆಚಾರ ಪ್ರಿಯರು ವಿಚಾರ ಪ್ರಿಯರು ಮತ್ತು ಪ್ರಚಾರ ಪ್ರಿಯರು ಅಂತೇಳಿ ಹ್ಞೂ ಸಾಮಾನ್ಯವಾಗಿ ಹೇಳುವಂಥದ್ದು ಅಂದರೆ ಕಲವರು ಆಚಾರ ಆಚರಣೆ ಮಾಡುವುದಕ್ಕೆ ಆಸಕ್ತಿ ಉಳ್ಳವರು ಇನ್ನೂ ಕೆಲವರು ವಿಚಾರ ಮಾಡುವುದಕ್ಕೆ ಯಾವುದೇ ವಿಷಯದ ಬಗ್ಗೆ ಅದರ ಬಗ್ಗೆ ವಿಚಾರ ಚಿಂತನೆ ಮಾಡಲಿಕ್ಕೆ ಆಸಕ್ತಿ ಇರತಕ್ಕಂಥವ್ರು ಇನ್ನು ಕೆಲವರು ಪ್ರಚಾರ ಪ್ರಿಯರು ಅಂದರೆ ಈ ಆಚಾರವೂ ಆಸಕ್ತಿ ಇಲ್ಲ ವಿಚಾರವೂ ಆಸಕ್ತಿ ಇಲ್ಲ ಅದರ ಬಗ್ಗೆ ಯಾವುದೇ ಒಂದು ಒಳ್ಳೆಯ ವಿಷಯದ ಬಗ್ಗೆ ಕೇವಲ ಪ್ರಚಾರ ಮಾತ್ರ ಇದು ಮೂರನೇ ವರ್ಗ ಇದರಲ್ಲಿ ಕೆಲವರು ಈ ಮೂರು ಇರುವಂಥವರು ಇರ್ಬೋದು ಕೆಲವರು ಇನ್ನೆರಡೇ ಇರುವಂಥವ್ರು ಇರ್ಬೋದು ಇದರಲ್ಲಿ ಅಂದರೆ ಕೆಲವರು ಆಚಾರ ವಿಚಾರ ಎರಡೂ ಇದ್ದವರು ಪ್ರಚಾರವನ್ನು ಬಯಸ್ತಾರೆ ಅಂದರೆ ಕೆಲವರು ಅವರ ವೈಯಕ್ತಿಕ ಪ್ರಚಾರವನ್ನು ಬಯಸ್ಬೋದು ಇನ್ನು ಕೆಲವರು ಆ ವಿಚಾರದ ಪ್ರಚಾರ ಯಾವ ಆಚಾರ ವಿಚಾರಗಳು ಇವೆ ಒಳ್ಳೆಯದು ಅದರ ಪ್ರಚಾರವನ್ನು ಬಯಸ್ತಕ್ಕಂಥವ್ರು ಇರ್ಬೋದು ಹಾಗೆ ಇನ್ನು ಕೆಲವರು ಆಚಾರ ವಿಚಾರ ಇವೆರಡೂ ಇದೆ ಪ್ರಚಾರ ಬೇಡ ತಮ್ಮಷ್ಟೇ ತಾವಿದ್ದು ಬಿಡ್ತಾರೆ ಅಂದರೆ ಅವರ ಪ್ರಚಾರ ಅಂತೇಳಿ ಅಲ್ಲ ಆ ವಿಚಾರದ ಪ್ರಚಾರವೂ ಇಲ್ಲ ಒಳ್ಳೆಯ ವಿಚಾರಗಳ ಪ್ರಚಾರ ಕೂಡ ಆಗೋದಿಲ್ಲ ತಮ್ಮಷ್ಟೇ ತಾವಿದ್ದು ಬಿಟ್ಟರೆ ತಮಗೆ ಮಾತ್ರ ಆಗ್ತದೆ ಅಂದರೆ ಒಬ್ಬನೇ ತಪಸ್ಸು ಮಾಡಿದರೆ ನಿರ್ಜಲವಾಗಿ ಘನ ಘೋರ ತಪಸ್ಸು ಮಾಡಿದರೆ ಅವನಿಗೆ ಯಾವುದ ಏನಾಯಿತು ಅಂತ ಒಂದು ಕತೆ ಕೇಳಿದ್ದೇವೆ ತಮಗೆಲ್ಲ ಗೊತ್ತಿರಬಹುದು ಅವನಿಗೆ ಮುಕ್ತಿ ಸಿಗಲಿಲ್ಲ ಅಂತೆ ನರಕ ಸಿಕ್ಕುತ್ತಂತೆ ಅಲ್ಲಿ ಅವನಿಗೆ ಅನ್ನ ನೀರು ಕೂಡ ಇರಲಿಲ್ಲ ಯಾಕಂದರೆ ಇಲ್ಲಿ ಅನ್ನ ನೀರು ಅವನು ತೆಕ್ಕೊಳ್ಳದೆ ನಿರ್ಜಲ ಉಪವಾಸ ಮಾಡಿ ಘೋರ ತಪಸ್ಸು ಮಾಡಿದಲ್ಲ ಸ್ವಾರ್ಥಕ್ಕಾಗಿ ಮಾಡಿದ್ದು ಲೋಕಹಿತಾರ್ಥವಾಗಿ ಮಾಡಿದರೆ ಬೇರೆ ಪ್ರಶ್ನೆ ತನ್ನ ಉದ್ಧಾರಕ್ಕಾಗಿ ಮಾತ್ರ ಮಾಡಿದರೆ ಏನಾಗ್ತದೆ ಬೇರೆಯವರನ್ನು ಬೇರೆಯವರಿಗೆ ಅದನ್ನು ಉಣ ಬಡಿಸೋದಿದ್ದರೆ ತನ್ನ ತಪಸ್ಸಿನ ಒಂದು ಸ್ವಲ್ಪವಾದನಾದರೂ ಹಂಚದಿದ್ದರೆ ಏನಾಗ್ತದೆ ಆ ರೀತಿ ಆಗ್ತದೆ ಅಂದರೆ ಅಲ್ಲಿ ಕೂಡ ಅವನಿಗೆ ಅನ್ನ ನೀರು ಇಲ್ಲ ಅಂತ ಆಗ್ತದೆ ಲುಪ್ತ ಪಿ ಪಿಂಡೋದಕ ಕ್ರಿಯಾಹ ಅಂತೇಳಿ ಹೇಳಿದಾಗೆ ಅದೇ ರೀತಿ ಮರಣ ಹೊಂದಿದವನಿಗೆ ಈ ಘೋರ ತಪಸ್ಸು ಅನ್ನಾಹಾರ ಬಿಟ್ಟು ಮಾಡಿದೆ ಇಲ್ಲಿ ಶರೀರ ಇಂದ್ರಿಯಗಳನ್ನು ಶೋಷಣೆ ಮಾಡುವಂಥದ್ದು ಹಠಯೋಗ ಅಂತ ಹೇಳ್ತೇವೆ ಆ ರೀತಿ ಮಾಡಿದವನಿಗೆ ಅಲ್ಲಿ ತಾನೇ ತಾನಾಗಿ ಅದು ಅಂದರೆ ಶಿಕ್ಷೆಯಾಗಿ ಸಿಗ್ತದೆ ಆ ರೀತಿ ಅನ್ನ ನೀರಿಲ್ಲದೆ ಆಗ್ತದೆ ಸೂಕ್ಷ್ಮ ಶರೀರಕ್ಕೆ ಕೂಡ ಮನುಷ್ಯನ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಅಂತೇಳಿ ತಮಗೆಲ್ಲ ಗೊತ್ತು ಕಾರಣ ಶರೀರ ಅಂತೇಳಿ ಹೇಳಿದರೆ ನಾವು ಹಿಂದೆ ಮಾಡಿದಂತಹ ಪಾಪಪುಣ್ಯಗಳಿಂದಾಗಿ ನಮಗೆ ಮುಂದಿನ ಜನ್ಮ ಉಂಟಾಗಲಿಕ್ಕೆ ಕಾರಣವಾದಂಥದ್ದು ಪೂರ್ವಸಂಸ್ಕಾರಗಳು ಚಿತ್ತದಲ್ಲಿರತಕ್ಕಂಥದ್ದು ಕರ್ಮ ಫಲದ ರೂಪದಲ್ಲಿ ನಮಗೆ ಫಲ ಕೊಡುವಂಥದ್ದು ಮುಂದಿನ ಜನ್ಮಕ್ಕೆ ಕಾರಣವಾದಂಥದ್ದು ಕಾರಣ ಶರೀರ ಇನ್ನು ಸ್ಥೂಲ ಶರೀರ ಅಂತೇಳಿ ಹೇಳಿದರೆ ಅದು ಸ್ಥೂಲ ಸ್ಥೂಲ ಶರೀರ ಅಂದರೆ ಹೊರಗಿನದು ಬಾಕಿವಾದಂಥ ನಮಗೆ ಕಣ್ಣಿಗೆ ತೋರುವಂಥ ಶರೀರ ಸೂಕ್ಷ್ಮ ಶರೀರ ಅಂತೇಳಿ ಹೇಳಿದರೆ ನಮ್ಮ ಪಂಚೇಂದ್ರಿಯಗಳು ಹಾಗೆ ಪಂಚಪ್ರಾಣಗಳು ಹಾಗೆಯೇ ಅಂತಃಕರಣ ಚತುಷ್ಟಯ ಅಂತ ಬರ್ತದೆ ಈ ಅಂತಃಕರಣ ಚತುಷ್ಟಯದಲ್ಲಿ ಸ್ವಲ್ಪ ಕಾರಣ ಶರೀರದ ಭಾಗವೂ ಬರ್ತದೆ ಚಿತ್ತ ಸಂಸ್ಕಾರಗಳು ಇತ್ಯಾದಿ ಕಾರಣ ಶರೀರದಲ್ಲಿ ಬರ್ತದೆ ಹೆಚ್ಚಾಗಿ ಬಾಹ್ಯೇಂದ್ರಿಯಗಳು ಮತ್ತು ಪಂಚಪ್ರಾಣಗಳು ಮುಂತಾದವುಗಳು ಸೂಕ್ಷ್ಮ ಶರೀರದಲ್ಲಿ ಬರ್ತದೆ ಅಂದರೆ ನಮ್ಮ ಆತ್ಮವನ್ನು ಸೆಳೆದೊಯ್ಯುವಂಥದ್ದು ಸೂಕ್ಷ್ಮ ಶರೀರ ಆತ್ಮಕ್ಕೆ ಚಲನೆಯಿಲ್ಲ ಜೀವಾತ್ಮ ಅಂತೇಳಿ ಪ್ರತ್ಯೇಕ ಒಂದು ಅಂತರಾತ್ಮ ಅಂತೇಳಿ ನಾನು ಹೇಳ್ತೇವೆ ಅಥವಾ ಆ ಒಂದು ಕಿಡಿ ಇದೆ ಅದು ಅದನ್ನು ಒಯ್ಯುವಂಥದ್ದು ಈ ಸೂಕ್ಷ್ಮ ಶರೀರದ ಶಕ್ತಿ ಎನ್ನುವಂಥದ್ದು ಹೀಗೆ ನಾನು ಹೇಳಿದ್ದ ಆಚಾರ ವಿಚಾರ ಮತ್ತು ಪ್ರಚಾರ ಅಂತೇಳಿ ಹೇಳುವಂಥದ್ದು ಈಗ ಇಲ್ಲಿ ದುರಾಚಾರರ ಕಲಿಯುಗ ಸತ್ಯವಾರ್ತೆಯಿಂದ ಪರಾಂಗುಖರಾದಂಥವರು ಪರಾಪವಾದ ನಿರತ ಪರದ್ರವ್ಯಾಭಿಲಾಷಿಣ ಪರಸ್ತ್ರೀಸಕ್ತ ಮನಸ ಪರಹಿಂಸಾಪರಾಯಣ ಅಂದರೆ ಪರಾಪವಾದ ನಿರತರು ಯಾವಾಗಲೂ ನೋಡಿದರೂ ಬೇರೆಯವರನ್ನು ಆಪಾದನೆ ಮಾಡುವಂಥದ್ದು ಇತರರನ್ನು ದೂಷಣೆ ಮಾಡುವಂಥದ್ರಲ್ಲಿ ನಿರತರು ಯಾವಾಗಲೂ ಪರದ್ರವ್ಯಾಭಿಲಾಷಿಗಳು ಬೇರೆಯವರ ಹಣ ಅಥವಾ ಬೇರೆಯವರ ವಸ್ತುಗಳು ಇದರ ಬಗ್ಗೆ ಆಸೆ ಮಾಗೃದ ಕಸ್ಯಸ್ವಿಧನಂತೇಳಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬರ್ತದೆ ಅಂದರೆ ಕುರುವನ್ನೇವ ಇಹ ಕರ್ಮಾಣಿ ಜಿಜಿ ಶತಂ ಶತಮ ಈ ಲೋಕದಲ್ಲಿ ಕೆಲಸವನ್ನು ಕರ್ಮಗಳನ್ನು ನಮ್ಮ ಕರ್ತವ್ಯ ಕರ್ಮಗಳೇನಿದೆ ಅದನ್ನು ಮಾಡ್ತಾ ಬ ನೂರಾರು ವರ್ಷ ಬದುಕಿಸ್ಲಿಕ್ಕೆ ಮನುಷ್ಯ ಬದುಕಲಿಕ್ಕೆ ಮನುಷ್ಯ ಬಯಸಬೇಕು ಇಚ್ಛಿಸಬೇಕು ಜಿಜೀವಿಷೇತ್ ಜೀವಿಸಲು ಇಚ್ಛಿಸಬೇಕು ಏವಂ ತ್ವಯಿ ನಾ ಅನ್ಯಥಾ ಅಸ್ತಿ ನ ಕರ್ಮ ಲಿಪ್ಯತೆ ಆ ರೀತಿ ನಿನಗೆ ಕರ್ಮಗಳು ಅಂಟುವುದಿಲ್ಲ ಅಂತೇಳಿ ಹೇಳ್ತಾರೆ ಅಂದರೆ ಈಶಾವಾಸ್ಯದಂ ಸರ್ವ ಯತ್ಕಿಂಚಗತ್ಯನ್ ತೇನ ತ್ಯಕ್ತೇನ ಭುಂಜಿತಾಹ ಮಾ ಗೃದ ಕಸ ಸ್ವಿಜ್ಞಾನಂ ತನ್ನ ನಿಜಕರ್ಮದಿಂದ ಪಡೆದಂಥದ್ದನ್ನು ಮಾತ್ರ ತಾನು ಅನುಭವಿಸಬೇಕೇ ಹೊರತು ಈಶ್ವರನ್ ಈ ಜಗತ್ತನ್ನೆಲ್ಲ ವ್ಯಾಪಿಸಿದ್ದಾನೆ ಪರಬ್ರಹ್ಮ ಪರಮಾತ್ಮ ಅವನಿಂದ ಏನು ನಮಗೆ ಕೊಡಲ್ಪಟ್ಟಿದೆಯೋ ಅದು ನಮ್ಮ ಪಾಲಿನದ್ದು ನಾವು ಏನೇ ಎಷ್ಟೇ ಕೃಷಿ ಮಾಡಿರ್ಬೋದು ಏನೇ ಸಂಪಾದನೆ ಮಾಡಿರ್ಬೋದು ಕೊನೆಗೆ ಉಳ್ಕೊಂಡು ನಮ್ಗೆ ಯಾವುದು ದಕ್ಕ ನಮಗೆ ಸಿಕ್ಕಿದ್ದೆಲ್ಲ ಅಲ್ಲ ನಮಗೆ ದಕ್ಕಿದು ಯಾವುದಿದೆ ಅದು ಮಾತ್ರ ನಮ್ದು. ಅದರಿಂದಲೇ ನಾವು ತೃಪ್ತಿಪಡಬೇಕು ತೇನ ತ್ಯಕ್ತೇನ ಭುಂಜಿತಾಹ ಅದನ್ನು ನಾವು ಭುಂಜಿಸಬೇಕು ಸ್ವೀಕರಿಸಬೇಕು ಮಹಾಗೃದ ಕಸ್ಯಸ್ವಿಧನ ಅಂದರೆ ಯಾವತ್ತಿಗೂ ಕೂಡ ಇನ್ನೊಬ್ಬರ ಯಾವನೇ ಒಬ್ಬನ ಇನ್ನೊಬ್ಬ ಪರರ ಸೊತ್ತಿಗೆ ಆಸೆ ಪಡಬಾರ್ದು ಗೃದಹ ಆದರೆ ಕಲಿಯುಗದಲ್ಲಿ ಪರದ್ರವ್ಯ ಅಭಿಲಾಷೆಯೇ ಇರುವಂಥದ್ದು ಹೆಚ್ಚಾಗಿ ಪರಸ್ತ್ರೀಸಕ್ತ ಮನಸ ಹಾಗೆ ಪರಸ್ತ್ರೀಯರು ಯಾರಿದ್ದಾರೆ ಈತ ಪರಪತ್ನಿಯರಿರ್ಬೋದು ಅಥವಾ ಪರಸ್ತ್ರೀಯರು ಇವರ ಬಗ್ಗೆ ಹೆಚ್ಚು ಆಸಕ್ತಿ ಇರತಕ್ಕಂಥ ಮನಸ್ಸು ಕಲಿಯುಗದ ಮನುಷ್ಯರಿಗೆ ಪರಹಿಂಸಾ ಪರಾಯಣಾಹ ಹಾಗೆ ಬೇರೆಯವ್ರನ್ನ ಹಿಂಸಿಸುವುದರಲ್ಲೇ ಮನಸ್ಸು ಅದರಲ್ಲೇ ಅಹಿಂಸಾ ಪರಮೋ ಧರ್ಮ ಅಂತೇಳಿ ಹೇಳಿದ್ದಾರೆ ಹೀಗೆ ಪರಹಿಂಸಾ ಪರಾಯಣ ಅಂತೇಳಿ ಹೇಳುವಂಥದ್ದು ಅಹಿಂಸಾ ಪರಮೋ ಧರ್ಮ ಪರಮ ಪರಮಧರ್ಮ ಅಂತೇಳಿ ಹೇಳಿದ್ದಾರೆ ಹಿಂದೆ ಋಷಿಮುನಿಗಳು ಅಂದರೆ ಪರೋಪಕಾರವೇ ಮಾಡಬೇಕು ಅಂತೇಳಿ ಅಷ್ಟಾದಶಪುರಾಣು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ ಅಂತೇಳಿ ಹೇಳಿದ್ದಾರೆ ಅಂದರೆ ಹದಿನೆಂಟು ಪುರಾಣಗಳಲ್ಲಿ ಕೂಡ ಹೇಳಿದಂತಹ ಮಾತಿನ ವ್ಯಾಸರು ಹೇಳಿದಂಥ ಮಾತಿನ ಸಾರ ಏನು ಹದಿನೆಂಟು ಪುರಾಣಗಳನ್ನು ವ್ಯಾಸರು ರಚಿಸಿದ್ದಾರೆ ಅದರ ಸಾರ ಏನು ಎರಡೇ ಎರಡು ಮಾತುಗಳಲ್ಲಿ ಹೇಳಿದ್ದಾರೆ ಏನದು ಪರೋಪಕಾರ ಪುಣ್ಯಾಯ ಪರೋಪಕಾರ ಇದರರಿಗೆ ಉಪಕಾರ ಮಾಡುವಂಥದ್ದು ನಮಗೆ ಪುಣ್ಯವನ್ನು ತಂದುಕೊಡುತ್ತದೆ ಪುಣ್ಯಕ್ಕೋಸ್ಕರ ಅದು ಪಾಪಾಯ ಪರಪೀಡನಂ ಅದೇ ರೀತಿ ಬೇರೆಯವರಿಗೆ ಪೀಡನೆ ಕೊಡುವಂಥದ್ದು ಕಾಯಿಕ ವಾಚಿಕ ಮಾನಸಿಕವಾಗಿ ಅಂದರೆ ಶಾರೀರಿಕವಾದ ಹಿಂಸೆ ಕಾಯ ಕಾಯಿಕ ವಾಚಿಕ ಅಂದರೆ ಮಾತಿನಲ್ಲಿ ಹಿಂಸೆ ಇನ್ನೊಬ್ಬರಿಗೆ ಚುಚ್ಚುವಂತೆ ನುಡಿಯುವಂಥದ್ದು ಕಾಯಿಕ ಶಾರೀರಿಕ ಹಿಂಸೆ ಅಂದರೆ ಹೊಡೆಯುವ ಹೊಡೆದು ಬಡದು ಮಾಡುವಂಥದ್ದು ಇನ್ನೊಂದು ಮಾನಸಿಕ ಹಿಂಸೆ ಕಾಯಿಕ ವಾಚಿಕ ಮಾನಸಿಕ ಮಾನಸಿಕ ಹಿಂಸೆ ಅಂತ ಹೇಳಿದರೆ ಇವೆರಡರಿಂದಲೂ ಮಾನಸಿಕ ಹಿಂಸೆ ಆಗ್ಬೋದು ಶಾರೀರಿಕವಾಗಿ ಮತ್ತು ವಾಚಿಕವಾಗಿ ಮಾತಿನಲ್ಲಿ ಬೈದರೆ ಅಥವಾ ಹಂಗಿಸಿದರೆ ಅದರಿಂದಲೂ ಮಾನಸಿಕ ಹಿಂಸೆ ಆಗ್ತದೆ ಮನಸ್ಸಿಗೆ ಆದರೆ ಇನ್ನೊಂದು ಮಾನಸಿಕವಾಗಿಯೂ ಕೂಡ ಅಹಿಂಸೆ ಯಾವ ರೀತಿ ನಾವು ಮಾಡಬೇಕು ಅಂದರೆ ಮನಸ್ಸಿನಲ್ಲಿಯೂ ಕೆಟ್ಟದನ್ನು ಬೇರೆಯವರಿಗೆ ಅಥವಾ ಹಿಂಸೆಯನ್ನು ಬೇರೆಯವರಿಗೆ ಯೋಚಿಸಬಾರ್ದು ಬೇರೆಯವರ ಬಗ್ಗೆ ಅಂಥೇಳಿ ಹೇಳುವಂಥದ್ದು ಅದು ಅಹಿಂಸೆಯ ಪೂರ್ಣ ಲಕ್ಷಣ ಹಾಗಂತೇಳಿ ಇನ್ನೊಂದು ಏನು ಅಹಿಂಸೆ ಅಂತ ಹೇಳಿದರೆ ಯಾವಾಗ ಸತ್ಯ ಧರ್ಮಗಳ ವಿರುದ್ಧವಾದ ಕೆಲಸ ಆಗ್ತಾ ಇದೆಯೋ ಆವಾಗ ನಾವು ಕೈಕಟ್ಟಿ ಕೂತ್ಕೊಳ್ಳುವಂಥದ್ದು ಅದನ್ನು ತಡೀಲಿಕ್ಕೆ ಪ್ರಯತ್ನ ಮಾಡದೇ ಇರುವಂಥದ್ದು ಅಹಿಂಸೆ ಅಲ್ಲ ಯಾಕಂತ ಹೇಳಿದರೆ ಕೃಷ್ಣ ಅಂಥ ಅಹಿಂಸೆಯನ್ನು ಮಾಡಲಿಕ್ಕೆ ಯುದ್ಧ ಮಾಡು ಅಂತೇಳಿ ಹೇಳಿದ್ದಾನೆ ಯಾಕೆ ಧರ್ಮ ರಕ್ಷಣೆಗೋಸ್ಕರ ನಿನ್ನ ಸ್ವಾರ್ಥಕ್ಕಾಗಿ ಅಲ್ಲ ನೀನು ಧರ್ಮ ರಕ್ಷಣೆ ಮಾಡಬೇಕು ನೀನು ಧರ್ಮವನ್ನು ಆಚರಣೆ ಮಾಡ್ತಾ ಧರ್ಮ ರಕ್ಷಣೆ ಅಧರ್ಮದ ನಾಶ ಕೂಡ ನಿನ್ನ ಕರ್ತವ್ಯ ಆಗಿರ್ತದೆ ಕೇವಲ ನಿನ್ನ ಧರ್ಮದ ಸ್ವಧರ್ಮ ರಕ್ಷಣೆ ಮಾತ್ರ ಅಲ್ಲ ಲೋಕಧರ್ಮವನ್ನು ರಕ್ಷಿಸಬೇಕಿದ್ರೆ ಲೋಕದಲ್ಲಿ ಧರ್ಮದ ಪ್ರತಿಷ್ಠಾಪನೆ ಆಗಬೇಕಿದ್ದರೆ ಅಧರ್ಮಿಗಳನ್ನು ನಾಶ ಮಾಡಬೇಕು ಹಾಗಾಗಿ ಯುದ್ಧ ಸ್ವ ವಿಗತ ಜ್ವರ ನಿನ್ನ ಬಿಟ್ಟು ಮೇಲೇಳು ಯುದ್ಧ ಮಾಡು ಅಂತೇಳಿ ಹೇಳಿದ್ದಾನೆ ಕೃಷ್ಣ ಅಹಿಂಸೆ ಅಂದರೆ ಕೂತ್ಕೋ ಯಾರು ತಲೆ ಕಡಿ ನಿನ್ನ ತಲೆ ಕಡಿದ್ರೂ ತೊಂದರೆ ಇಲ್ಲ ಸುಮ್ಮನೆ ಕೂತ್ಕೋ ಅಂತೇಳಿ ಹೇಳಲಿಲ್ಲ ಹಾಗಾಗಿ ಅಹಿಂಸೆಗೆ ಬೇರೆ ಬೇರೆ ರೂಪಗಳು ಇವೆ ಇದಕ್ಕೆ ಡಿ ವಿ ಹೇಳ್ತಾರೆ ಲಾಡು ಚಿರೋಟಿಗಳ ಪಾಯಸ ಮಾತ್ರ ಇದು ಸಮಾರಾಧನೆ ಮಾತ್ರ ಅಲ್ಲ ಧರ್ಮ ಅಂತ ಹೇಳಿದರೆ ಅಲ್ಲಿ ಮೆಣಸು ಉಪ್ಪು ಉಪ್ಪಿನಕಾಯಿ ಇಂಥದ್ದು ಕೂಡ ಇದೆ ಅಂತೇಳಿ ಹೇಳ್ತಾರೆ ಅವರು ಡಿ ವಿ ಜಿಯವರು ಧರ್ಮ ಅಂತೇಳಿದರೆ ಕೇವಲ ಸಿಹಿ ಮಾತ್ರ ಅಲ್ಲ ಅಲ್ಲಿ ಕಹಿ ಕೂಡ ಇದೆ ಖಾರ ಕೂಡ ಇದೆ ಎಲ್ಲ ಷಡ್ರಸಗಳು ಇವೆ ನವರಸಗಳು ಇವೆ ಅಂಥೇಳಿ ಹಾಗಾಗಿ ಅಹಿಂಸೆ ಅಂದರೆ ಆ ರೀತಿಯದ್ದು ಧರ್ಮ ಅಂತೇಳಿದರೆ ಆ ರೀತಿಯದ್ದು ಕೇವಲ ಎಲ್ರಿಗೂ ಒಳ್ಳೇದು ಮಾಡೋದಲ್ಲ ದುಷ್ಟರಿಗೆ ಕೆಟ್ಟದ್ದು ಮಾಡಬೇಕು ಒಳ್ಳೆ ಶಿಷ್ಟರಿಗೆ ಸಜ್ಜನರಿಗೆ ಒಳ್ಳೇದು ಮಾಡುವಂಥದ್ದು ಅದು ಧರ್ಮ ಯಾಕಂತ ಹೇಳಿದರೆ ಎಲ್ರಿಗೂ ಒಳ್ಳೇದು ಮಾಡಲಿಕ್ಕೆ ಹೋದರೆ ಓ ಅವರಿಗೆ ಬೇಸರ ಆಗ್ತದೆ ಯಾರೋ ದುಷ್ಟರಿದ್ದಾರೆ ಅವ್ರಿಗೆ ಬೇಸರಾಗಬಾರ್ದು ಅಂಥೇಳಿ ಏನೋ ಮಾಡಲಿಕ್ಕೆ ಹೋಗಿ ಶಿಷ್ಟರಿಗೆ ಧರ್ಮದ ಮಾರ್ಗದಲ್ಲಿ ಇರುವಂಥವ್ರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಅಹಿಂಸೆ ಹಾಗೂ ಧರ್ಮದ ಆಳ ಹರವು ಅಂದರೆ ವ್ಯಾಪ್ತಿ ವಿಸ್ತಾರ ಎಷ್ಟು ಅಂಥೇಳಿ ಹೇಳುವಂಥದ್ದು ಬಹಳ ಗಹನವಾದದ್ದು ಗಹನ ಕರ್ಮಣ ಗತಿ ಹೇಳಿದ್ದಾರೆ ಗೀತೆಯಲ್ಲಿ ಕೂಡ ಕೃಷ್ಣ ಕರ್ಮದ ಗತಿಯು ಅತ್ಯಂತ ಗಹನವಾದುದು ಅಂತೇಳಿ ಹಾಗೆ ಮುಂದೆ ಹೋಗುವಾಗ ಈಗ ಕಲಿಯುಗದಲ್ಲಿ ಯಾವ ರೀತಿ ಇರ್ತಾರೆ ಅನ್ನತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ದೇಹ ಆತ್ಮದೃಷ್ಟಯೋ ಮೂಢ ನಾಸ್ತಿಕ ಆಫ್ ಪಶುಬದ್ಧಯ ಪಶುಬುದ್ಧಯ ಅಂದರೆ ಪಶು ಬುದ್ಧಿ ಉಳ್ಳವರು ಪಶುವಿನ ಹಾಗೆ ನಾಯಿ ಅಥವಾ ಬೇರೆ ಬೇರೆ ಪಶುಗಳು ಯಾವುದಿದೆ ಅದೇ ರೀತಿಯ ಬುದ್ಧಿ ಇರುವಂಥವರು ನಾಸ್ತಿಕರು ದೇವರು ಇಲ್ಲ ವೇದ ಇಲ್ಲ ಅಂಥೇಳಿ ನಾಸ್ತಿಕ ಅಂದರೆ ಎರಡು ಅರ್ಥ ಇದೆ ಇನ್ನೊಂದು ವೇದವನ್ನು ನಂಬುವ ಒಂದು ವೇದವನ್ನು ನಂಬುವಂಥವರು ಇನ್ನೊಂದು ದೇವರನ್ನು ನಂಬುವಂಥವ್ರು ಇನ್ನೊಂದು ಆತ್ಮವನ್ನು ನಂಬುವಂಥವರು ಆಸ್ತಿಕರು ಇದೆಲ್ಲವನ್ನು ನಂಬದವರು ನಾಸ್ತಿಕರು ನ ಅಸ್ತಿ ಇತಿ ಯಾರು ಹೇಳ್ತಾರೋ ಇಲ್ಲ ಅಂಥೇಳಿ ಹೇಳುವಂಥವ್ರು ಶರೀರವೇ ಸತ್ಯ ಚಾರ್ವಾಕವಾದ ಹ್ಞೂ ಋಣಂಕೃಪ್ತ ಘೃತಂಪಿ ಬೇತ್ ಅಂಥೇಳಿ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಹುಟ್ಟಿದ ಮೇಲೆ ಸಾಯುವವರೆಗೆ ಇರುವಂಥದ್ದು ಆಮೇಲೆ ಏನಿದೆ ಶರೀರ ಭಸ್ಮ ಆಗಿ ಹೋದ ಮೇಲೆ ಭಸ್ಮ ದೇಹಸ್ಯ ಮತ್ತೆ ಏನು ಉಳಿತದೆ ಭಸ್ಮ ಮಾತ್ರ ಇರುವುದರಲ್ಲಿ ಅಂಥೇಳಿ ಅದು ಚಾರ್ವಾಕವಾದ ನಾಸ್ತಿಕವಾದ ಅಂಥೇಳಿದರೆ ಅದು ಹಾಂ ಅದರೊಳಗಿರುವ ಒಂದು ಶಕ್ತಿ ಇದೆ ಅದು ಪರಮಾತ್ಮತತ್ವ ಅಂತೇಳಿ ಹೇಳುವಂಥ ಒಂದು ನಂಬಿಕೆ ಇಲ್ಲದಿರುವಂಥದ್ದು ನಾಸ್ತಿಕತೆ ಮೂಢಾಹ ದೇಹಾತ್ಮದೃಷ್ಟಯ ಅದೇ ದೇಹವೇ ಆತ್ಮ ಎನ್ನತಕ್ಕಂಥ ದೃಷ್ಟಿಯುಳ್ಳವರು ಪಶುಬುದ್ಧಿಯವರು ಮಾತೃ ಪಿತೃಕೃತ ದ್ವೇಷ ಸ್ತ್ರೀದೇವಾ ಕಾಮಕಿಂಕರ ಮಾತಾಪಿತೃಗಳು ಯಾರಿದ್ದಾರೆ ಹೆತ್ತವರು ತಾಯಿ ತಂದೆಯರು ಅವರ ಬಗ್ಗೆ ದ್ವೇಷ ಬುದ್ಧಿ ಉಳ್ಳವರು ಹಾಗೆಯೇ ಸ್ತ್ರೀದೇವಾ ಸ್ತ್ರೀಯೇ ದೇವರು ಅಥವಾ ಪತ್ನಿಯೇ ದೇವರು ಎನ್ನುವಂಥ ದೃಷ್ಟಿಯುಳ್ಳವರು ಕಾಮಕಿಂಕರಹ ಕಾಮದ ಸೇವಕರು ಕಿಂಕರರು ಕಾಮ ಏನು ಹೇಳ್ತದೆ ಹಾಗೆ ಮಾಡತಕ್ಕಂಥವ್ರು ವಿಪ್ರಾಲೋ ಕಲಿಯುಗದ ಮಂದಿ ಈ ರೀತಿ ಇರ್ತಾರೆ ಅಂತೇಳಿ ಹೇಳುವಂಥದ್ದು ಇಂತಹ ಘೋರ ಕಲಿಯುಗದಲ್ಲಿ ನಮಗೆ ಯಾವುದರಿಂದ ಒಳ್ಳೆಯದಾಗಿತ್ತು ಅಂತೇಳಿ ಇಲ್ಲಿ ಪ್ರಶ್ನೆ ಮಾಡುವಂಥ ಶೌನಕಾದಿಗಳು ಸೂತಮುನಿಗಳಲ್ಲಿ ವಿಪ್ರ ಲೋಭಗ್ರಹ ವಿಪ್ರ ವಿಪ್ರರು ಲೋಭಗ್ರಹ ಅಗ್ರಸ್ತ ವೇದ ವಿಕ್ರಯ ಜೀವಿನಃ ವಿಪ್ರರು ಅಂದರೆ ವೇದಾಧ್ಯಯನ ಮಾಡಿದವರು ವೇದಾಧ್ಯಯನತೋ ವಿಪ್ರಹ ಜನ್ಮನಾ ಜಾಯತೆ ಜಂತು ಕರ್ಮಣ ದ್ವಿಜಃ ವೇದಾಧ್ಯಯನತೋ ವಿಪ್ರಹ ಬ್ರಹ್ಮಜ್ಞಾನೇನ ಬ್ರಾಹ್ಮಣ ಅಥವಾ ಬ್ರಹ್ಮವಿದ್ ಬ್ರಾಹ್ಮಣ ಸ್ಮೃತ ಅಂದರೆ ಹುಟ್ಟಿನಿಂದ ಎಲ್ಲರೂ ಜಂತುಗಳು ಪಶು ಸಮಾನರು ಕರ್ಮಣ ಜಾಹಿತೆ ದ್ವಿಜ ಅವರಿಗೆ ಉಪನಯನಾದ ಸಂಸ್ಕಾರಗಳಾದರೆ ದ್ವಿಜನೆನಿಸಿಕೊಳ್ತಾರೆ ಎರಡನೇ ಜನ್ಮ ದ್ವಿಜನ್ಮ ಆಮೇಲೆ ವೇದಾಧ್ಯಯನ ಮಾಡಿದರೆ ವಿಪ್ರರು ಆಮೇಲೆ ಬ್ರಹ್ಮ ಬ್ರಾಹ್ಮಣರು ಈಗ ಇಲ್ಲಿ ವಿಪ್ರರು ಏನಾಗಿರ್ತಾರೆ ಲೋಭಗ್ರಹ ಗ್ರಸ್ತರು ಲೋಭದಲ್ಲಿ ಮುಳುಗಿರ್ತಾರೆ ಲೋಭ ಅಂದರೆ ಅತಿಯಾದಂತಹ ಆಸೆ ಅತಿ ಲೋಭ ವೇದ ವಿಕ್ರಯ ಜೀವಿನ ಕೂಡ ಅಂದರೆ ಮಾರಾಟ ಮಾಡ್ತಾರೆ ಬರೆದು ಅಥವಾ ಅದನ್ನು ರೆಕಾರ್ಡ್ ಮಾಡಿ ಮಾರಾಟ ಮಾಡುವಂಥದ್ದು ವೇದ ವಿಕ್ರಯ ಅದರಿಂದಲೇ ಬದುಕುವಂಥದ್ದು ಅಥವಾ ವೇದ ವಿದ್ಯೆ ಅವ್ರದ್ದು ಏನಿದೆ ಅದರಿಂದಲೇ ಹಣ ಮಾಡಿ ಅಂದರೆ ಅತಿಯಾದ ಹ್ಞೂ ಹಣ ಮಾಡಿ ಅತಿಯಾಸ್ಯಪಟ್ಟರು ಲೋಭ ಲೋಭದಿಂದ ಜೀವನ ಮಾಡುವಂಥದ್ದು ಧನಾರ್ಜನಾರ್ಥಂ ಅಭ್ಯಸ್ಥ ವಿದ್ಯಾ ಮದ ವಿಮೋಹಿತ ಅಂದರೆ ಅಭ್ಯಸ್ಥ ವಿದ್ಯೆ ಅವರು ವಿದ್ಯೆಯನ್ನು ಅಭ್ಯಸಿಸಿದಂಥವರು ಯಾವುದಕ್ಕಾಗಿ ಧನಾರ್ಜನಾರ್ಥಂ ಸಂಪತ್ತಿನ ಸಂಪಾದನೆಗೋಸ್ಕರ ಹಣದ ಸಂಪಾದನೆಗೋಸ್ಕರವೇ ವಿದ್ಯೆಯನ್ನು ಅಭ್ಯಸಿಸಿದಂಥವರು ಮದ ಹಾಗೆ ಮದ ಅಹಂಕಾರದಿಂದ ಮೋಹ ಮೋಹಿತರಾದವರು ಅಹಂಕಾರಗ್ರಸ್ತರಾಗಿ ಅಹಂಕಾರದಿಂದ ಕೂಡಿದಂಥವರು ವಿಪ್ರರು ಇರ್ತಾರೆ ಕಲಿಯುಗದಲ್ಲಿ ಅಂಥೇಳಿ ತ್ಯಕ್ತ ಸ್ವಜಾತಿ ಕರ್ಮಾಣ ತಮ್ಮ ಜಾತಿ ಕರ್ಮ ಯಾವುದಿದೆ ಅದನ್ನು ಬಿಟ್ಟಂಥವರು ಪ್ರಾಯಶಃ ಪರವಂಚಕ ಪ್ರಾಯಶಃ ಬಹುಶಃ ಹೆಚ್ಚಿನವರು ಇತರರನ್ನು ವಂಚಿಸತಕ್ಕಂಥವರು ತ್ರಿಕಾಲಸಂಧ್ಯಯಾಹೀನಾ ತ್ರಿಕಾಲಸಂಧ್ಯಾ ವಂದನೆ ಏನಿದೆ ಮೂರು ಕಾಲಗಳಲ್ಲಿ ಪ್ರಾತಃ ಸಂಧ್ಯಾ ಮಧ್ಯಾಹ್ನ ಸಂಧ್ಯಾ ವಂದನೆ ಹಾಗೆ ಸಾಯಂ ಸಂಧ್ಯಾವನೆಯನ್ನು ಬಿಟ್ಟಂಥವರು ಬ್ರಹ್ಮಬೋಧ ವಿವರ್ಜಿತ ಹಾಗೆ ಬ್ರಹ್ಮಜ್ಞಾನವನ್ನು ಹೊಂದಿಲ್ಲದೇ ಇರತಕ್ಕಂಥವರು ಬ್ರಹ್ಮಜ್ಞಾನ ಇಲ್ಲದವರು ಆಗಿರ್ತಾರೆ ವಿಪ್ರರು ಕಲಿಯುಗದಲ್ಲಿ ಸಂಧ್ಯಾ ಅತ್ಯಂತ ಅಗತ್ಯವಾದದ್ದು ತಿರುಕಾಲ ಸಂಧ್ಯಾ ವಂದನೆ ಇಲ್ಲದಿದ್ದರೆ ಯಾವುದು ಏನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ ಬೇರೆ ಯಾವುದು ಕೂಡ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಂತೇಳಿರುವಂಥದ್ದು ಹೀಗೆ ಬಹಳಷ್ಟು ಕಲಿಯುಗದ ಒಂದು ವಿಚಾರ ಯಾವುದು ಭವಿಷ್ಯ ಪುರಾಣದಲ್ಲಿ ಹೇಳಿದ ಹಾಗೆ ಕಲಿಯುಗದಲ್ಲಿ ಹೇಗೆ ಹೇಗೆ ಇರ್ತಾರೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ ಅದ ಯಾ ಪಂಡಿತಮ್ಮನ್ಯಾಹ ದಯ ಇಲ್ಲದವರು ಆಗಿರ್ತಾರೆ ಆಮೇಲೆ ಪಂಡಿತಮ್ಮನ್ಯಾಹ ಪ ತಾವೇ ಪಂಡಿತರೆಂದು ದುರಹಂಕಾರದಿಂದ ಮೆರೆಯುತ್ತಾ ಇರತಕ್ಕಂಥವ್ರು ಪಂಡಿತಮ್ಮನ್ಯಹ ಮನ್ಯಮಾನಾಹ ತಾವೇ ತಿಳ್ಕೊಂಡವರು ತಾನೇ ಪಂಡಿತ ಅಂದರೆ ತಾನೇ ಹೇಳ್ಕೊಳ್ಳೋದು ಇನ್ನೊಬ್ಬರಲ್ಲ ಆಚಾರ ವ್ರತ ಲೋಪಕಾಹ ತನ್ನ ಆಚಾರದಲ್ಲಿ ಲೋಪ ಆಚಾರ ವ್ರತಾದಿಗಳಲ್ಲಿ ಲೋಪ ಯಾವಾಗಲೂ ಪೂರ್ಣ ಅದನ್ನು ಮಾಡದೇ ಇರತಕ್ಕಂಥವರು ಕೃಷಿಯುದ್ಯಮರತಾ ಕ್ರೂರ ಸ್ವಭಾವ ಮಲಿನಾಶಯ ಕೃಷಿ ಉದ್ಯಮ ಕೃಷಿ ಮತ್ತು ವ್ಯಾಪಾರ ಉದ್ಯಮ ಇದರಲ್ಲಿ ತೊಡಗಿರತಕ್ಕಂಥವರು ವಿಪ್ರರು ಅವರು ನಿಜವಾದ ಕರ್ಮ ವೇದಾಧ್ಯಯನ ಯಜನ ಯಾಜನ ಅಧ್ಯಯನ ಅಧ್ಯಪನ ದಾನ ಪ್ರತಿಗ್ರಹ ಷಟ್ಕರ್ಮಗಳು ಅದನ್ನು ಬಿಟ್ಟು ಕೃಷಿ ಉದ್ಯಮ ಅಂದರೆ ಬಿಸ್ನೆಸ್ ವ್ಯಾಪಾರ ಇದರಲ್ಲಿ ತೊಡಗಿರ್ತಕ್ಕಂಥ ತೊಡಗಿರ್ತಾರೆ ಕ್ರೂರ ಸ್ವಭಾವ ಅವರದ್ದು ನಿಜವಾಗಿ ಸೌಮ್ಯ ಸ್ವಭಾವ ಇರಬೇಕಿತ್ತು ಆದರೆ ಕ್ರೂರ ಸ್ವಭಾವರಾಗಿರ್ತಾರೆ ಆಮೇಲೆ ಮಲಿನಾಶಯ ಅಂದರೆ ಕೆಟ್ಟ ಆಲೋಚನೆಗಳನ್ನೇ ಮಾಡ್ತಾ ಇರ್ತಾರೆ ಹೀಗೆ ಎಲ್ಲ ಧರ್ಮಗಳ ಎಲ್ಲ ವರ್ಣಗಳದ್ದು ಕೂಡ ಹೇಳ್ತಾರೆ ಕ್ಷತ್ರಿಯಶ್ಚ ತಥಾ ಸರ್ವೇ ಸ್ವಧರ್ಮತ್ಯಾಗಶೀಲಿನ ಕ್ಷತ್ರಿಯರು ಹೇಗಿರ್ತಾರೆ ತಮ್ಮ ಧರ್ಮವನ್ನು ಬಿಟ್ಟಂಥವ್ರು ಕ್ಷತ್ರಿಯ ಧರ್ಮ ಏನು ಕ್ಷತಾ ತತ್ರಾಯತೆಯ ಕ್ಷತ್ರಿಯಃ ಬ್ರಾಹ್ಮಣಃ ಬ್ರಹ್ಮವಿದ್ ಬ್ರಾಹ್ಮಣ ಸ್ಮೃತಃ ಬ್ರಹ್ಮಜ್ಞಾನ ಇರುವುದು ಕ್ಷತಾತು ಇನ್ನೊಬ್ಬರಿಗೆ ಗಾಯ ಆಗದ ಹಾಗೆ ಅಂದರೆ ಯಾವುದೇ ತೊಂದರೆ ಆಗದ ಹಾಗೆ ರಕ್ಷಣೆ ಮಾಡ್ತಕ್ಕಂಥವ್ರು ದೈಹಿಕವಾದ ತೊಂದರೆಗಳು ಆಗದ ರೀತಿಯಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಹೋರಾಟದಲ್ಲಿ ಅದು ಕ್ಷತ್ರಿಯರದ್ದು ಅದಕ್ಕೆ ಕ್ಷಾತ್ರಧರ್ಮ ಅಂತ ಹೇಳ್ತಾರೆ ರಾಜರು ಇತ್ಯಾದಿಗಳು ಸರ್ವೇ ಸ್ವಧರ್ಮ ತ್ಯಾಗಶೀಲಿನ ತಮ್ಮ ಧರ್ಮವನ್ನೇ ಬಿಟ್ಟಂಥವರಾಗಿರ್ತಾರೆ ಕ್ಷತ್ರಿಯರು ಕೂಡ ಈ ಕಲಿಯುಗದಲ್ಲಿ ಅಸತ್ಸಂಗ ಪಾಪರತಾ ವ್ಯಭಿಚಾರ ಪರಾಯಣ ಅಂದರೆ ಸಂಘ ಅಸತ್ಸಂಗ ಸತ್ಸಂಗ ಮಾಡಬೇಕು ಸಜ್ಜನರ ಸಂಘ ಆದರೆ ಅಸಜ್ಜನ ಅಂದರೆ ದುಷ್ಟರ ಸಂಘವನ್ನು ಮಾಡ್ತಾರೆ ಪಾಪರತಾ ಪಾಪ ಕಾರ್ಯಗಳ ತೊಡಗಿರ್ತಾರೆ ವ್ಯಭಿಚಾರ ಪರಾಯಣಾ ಪರಸ್ತ್ರೀಗಮನದಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ ವ್ಯಭಿಚಾರ ಅಶೂರ ಅರಣಪ್ರೀತಃ ಪಲಾಯನ ಪರಾಯಣಾ ಕುಚಾರ ವೃತ್ತಯ ಕಾಮಕಿಂಕರ ಚೇತಸ ಹಾಗೆಯೇ ಕ್ಷತ್ರಿಯರು ಶೂರರಾಗಿರಬೇಕಿತ್ತು ಆದರೆ ಹೇಡಿಗಳಾಗಿರ್ತಾರೆ ಅಶೂರ ಆಮೇಲೆ ಅರಣಪ್ರೀತಾಹ ರಣಪ್ರೀತಿ ಇರಬೇಕು ಅವ್ರಿಗೆ ಯುದ್ಧಪ್ರೀತಿ ಆದರೆ ಅರಣಪ್ರೀತಾಹ ಅಂದರೆ ವಿರೋಧ ಅದರದ್ದು ಯುದ್ಧದಲ್ಲಿ ಪರಾಂಗುಖರು ಯುದ್ಧ ಪ್ರೀತಿ ಇಲ್ಲದವರು ಓಡುವಂಥವ್ರು ಯುದ್ಧದಿಂದ ಆಗಿರ್ತಾರೆ ಪಲಾಯನ ಪರಾಯಣ ಪಲಾಯನದಲ್ಲಿ ತೊಡಗಿರತಕ್ಕಂಥವರು ಸೋತು ಓಡುವುದರಲ್ಲಿ ನಿಸೀಮರು ಕುಚಾರ ವೃತ್ತ ಯಶೂದ್ರಾ ಕಾಮಕಿಂಕರಚೇತ ಸಹ ಹಾಗೆಯೇ ಕಳ್ಳತನಮೀಯ ಮೊದಲಾದಂತಹ ದುರ್ವ್ಯಾಪಾರಗಳಲ್ಲಿ ಪ್ರವೃತ್ತರಾಗಿ ಶೂದ್ರ ಸದೃಶರಾಗಿಯೂ ಶೂದ್ರರಂತೆ ಕಾಮಾಭಿಲಾಷೆಯಿಂದ ಯಾವಾಗಲೂ ಸ್ತ್ರೀಯರಲ್ಲಿ ಆಸಕ್ತರಾಗಿಯೂ ಅನುರುಕ್ತರಾಗಿಯೂ ಇರುವರು ಕುಚಾರ ವೃತ್ತಯ ಅಲ್ಲ ಕುಚಾರ ಕೆಟ್ಟ ಚಾರ ನಡತೆ ಶಸ್ತ್ರಾಸ್ತ್ರವಿದ್ಯೆಯ ಹೀನಾ ಧೇನು ವಿಪ್ರಾವನೋಜ್ಜಿ ಶರಣ್ಯಾವನಹೀನಾಶ್ಚ ಕಾಮಿನ್ಯೋತಿ ಮೃಗಾ ಸದಾ ಇವರು ಧನುರ್ವೇದ ಮೊದಲಾದ ಶಸ್ತ್ರವಿದ್ಯೆಗಳನ್ನು ಹಾಗೆ ಧೇನು ವಿಪ್ರಾವನೋಜ್ಜಿತಾ ಅಂದರೆ ಆ ವಿಧ ಪ್ರಯೋಗಗಳನ್ನು ಅರಿಯರು ಶಸ್ತ್ರಾಸ್ತ್ರವಿದ್ಯೆಯ ಹರಿಯರು ಹಾಗೆ ಗೋಬ್ರಾಹ್ಮಣರನ್ನು ಅಂದರೆ ಅವುಗಳಿಂದ ವಿಹೀನರು ಶಸ್ತ್ರಾಸ್ತ್ರವಿದ್ಯೆಯ ಹೀನಾ ಆಮೇಲೆ ಧೇನು ವಿಪ್ರಾವನೋಜ್ಜಿ ಗೋಬ್ರಾಹ್ಮಣರನ್ನು ಆಮೇಲೆ ಶರಣ್ಯಾವನಹೀನಾಶ್ಚ ಭೂಮಿಯನ್ನು ಪಾಲಿಸುವುದೇ ಇಲ್ಲ ಗೋಬ್ರಾಹ್ಮಣರನ್ನು ಭೂಮಿಯನ್ನು ಪಾಲಿಸುವಂತೆ ಅವರ ಕರ್ತವ್ಯ ಆಗಿರುತ್ತೆ ಕ್ಷತ್ರಿಯರದ್ದು ಅದನ್ನು ಮಾಡ ತನ್ನ ಮರೆ ಹೊಕ್ಕವರನ್ನು ಕಾಪಾಡುವವರು ಕೂಡ ಅಲ್ಲ ಶರಣ್ಯಾವನ ಹೀನಾಶ ಶರಣ್ಯರು ಯಾರಿದ್ದಾರೆ ಅವರು ಶರಣ ಹೊಂದಿದವರು ಶರಣಾಗತನ್ನು ರಕ್ಷಿಸುವುದು ಕ್ಷತ್ರಿಯರ ಧರ್ಮ ಆಗಿರ್ತದೆ ಅದನ್ನು ಕೂಡ ಮಾಡುವುದಿಲ್ಲ ಕಾಮಿನ್ಯೂತಿ ಮೃಗಾ ಸದಾ ಯಾವಾಗಲೂ ಸ್ತ್ರೀಸಂಗ ಆಮೇಲೆ ಮೃಗಯ ವಿಹಾರ ಬೇಟೆಯಾಡುವುದು ಇದರಲ್ಲಿ ಆಸಕ್ತಿ ಉಡೋರು ಆಗಿರ್ತಾರೆ ಪ್ರಜಾಪಾಲನ ಸದ್ದರ್ಮ ವಿಹೀನ ಭೋಗತತ್ಪರ ಪ್ರಜಾಸಂಹಾರಕ ದುಷ್ಟ ಜೀವ ಹಿಂಸಾಕರಾಮುಧ ಪ್ರಜಾಪಾಲನ ಸದ್ಧರ್ಮ ಏನಿದೆ ಅವರದ್ದು ಪ್ರಜಾ ಪ್ರಜೆಗಳನ್ನು ಪಾಲಿಸುವಂತಹ ಧರ್ಮ ಅದನ್ನು ಬಿಟ್ಟವರಾಗಿರ್ತಾರೆ ವಿಹೀನರು ಭೋಗ ತತ್ಪರಾಹ ಯಾವಾಗಲೂ ಭೋಗಲಾಲಸರಾಗಿ ಪ್ರಜಾಸಂಹಾರಕ ಪ್ರಜಾರಕ್ಷಣೆಯ ಬದಲು ಪ್ರಜೆಗಳನ್ನು ಸಂಹಾರ ಮಾಡುವಂಥದ್ದು ಪ್ರಜಾಕ್ಷೋಭೆಯನ್ನುಂಟು ಮಾಡುವಂಥದ್ದು ತೊಂದರೆಗಳು ಪೀ ಪ್ರಜಾಪೀಡೆಯನ್ನುಂಟು ಮಾಡುವಂಥದ್ದು ಪೀಡನೆ ತೊಂದರೆ ದುಷ್ಟಾ ದುಷ್ಟರಾಗಿ ಜೀವಹಿಂಸಾಕರ ಮುದಾ ಅಂದರೆ ಸಂತೋಷದಿಂದ ಪ್ರಾಣಿ ಹಿಂಸೆಯನ್ನು ಮಾಡ್ತಾರೆ ಅಂದರೆ ಅದರಿಂದ ಖುಷಿ ಪಡೀತಾರೆ ಪ್ರಾಣಿ ಹಿಂಸೆ ಮಾಡಿ ಅದರಿಂದ ಖುಷಿಯನ್ನು ಹೊಂದತಕ್ಕಂಥವರು ಅತಿ ದುಷ್ಟರಾಗಿರ್ತಾರೆ ವೈಶ್ಯ ಸಂಸ್ಕಾರಹೀನಾಸ್ತೆ ಸ್ವಧರ್ಮತ್ಯಾಗಶೀಲಿನ ಕುಪಥ ಸ್ವಾರ್ಜನರ ಸ್ವಾರ್ಜನರತಾಸ್ತು ಕುಪಥ ವೈಶ್ಯರು ಹೇಗಿರ್ತಾರೆ ಕುಪಥ ಸ್ವಾರ್ಜನರತಾ ಅರ್ಜನರಥ ತುಲಾ ಕರ್ಮ ಕುತ್ತಯ ಈ ಕಲಿಗಾಲದಲ್ಲಿ ವೈಶ್ಯರು ಷೋಡಶಕರ್ಮರಹಿತರಾಗಿ ತಮ್ಮ ಧರ್ಮವಾದ ಕೃಷಿ ವಾಣಿಜ್ಯಾದಿಗಳನ್ನು ಬಿಟ್ಟು ದ್ರವ್ಯಾರ್ಜನೆಯಿಲ್ಲ ಆಸಕ್ತರಾಗಿ ಅದಕ್ಕಾಗಿ ಅನ್ಯಾಯ ವಂಚನೆ ಮೊದಲಾದ ಕೆಟ್ಟ ಮಾರ್ಗಗಳನ್ನು ಅನುಸರಿಸುತ್ತಿರುವರು ಕುಪಥ ಸ್ವ ತುಲಾ ಕರ್ಮ ಕುತ್ತಯ ತುಲಾ ತೂಕದಲ್ಲಿ ಮೋಸ ಮಾಡುವಂಥದ್ದು ಬೇರೆ ಬೇರೆ ಸಂಸ್ಕಾರಹೀನ ಆಗಿರ್ತಾರೆ आया काकाल संस्कार स्वधर्म त्यागशील तम धर्म गुरुदेव दिज द्विजाती भक्तिना कुबुद्धय अभोजित्विजाप्राय कृपणा बुब्ध मुष्टो गुर देवर ब्राह्मण गौरव तोरे केुद्ध आगे गुरुदेव दिजातीनाम भक्तिना कुबुद्धय अभोजित्विजा ಅತಿ ಲೋಭಾವಿಷ್ಟರಾಗಿ ಪ್ರಾಯ ಕೃಪಣ ಬದ್ಧಮುಷ್ಟಯ ಅವಶ್ಯವಾಗಿ ಮಾಡಬೇಕಾದ ಬ್ರಾಹ್ಮಣ ಭೋಜನಾದಿಗಳನ್ನು ಕೂಡ ಮಾಡಿಸುವುದಿಲ್ಲ ಬದ್ಧಮುಷ್ಟಯ ಬಿಡಿಸಿದ ಮುಷ್ಟಿಯಲ್ಲ ಕೈ ಬಿಡಿಸುವುದಿಲ್ಲ ಕೊಡುಗೆ ದಾನೆಗಳೆಲ್ಲ ಕೈ ಮಾಡಿಸಿರ್ತಾರೆ ಕೃಪಣಾ ಅಂತೇಳಿ ಕಾಮಿನಿ ಜಾರ ಸುರತಾ ಮಲಿನಾಶಯ ಲೋಭಮೋಹ ವಿಚೇ ವಿಚೇತಸ್ಕಾ ಪೂರ್ತಾಧಿಷು ವೃಷೋಜ್ಜಿತಾ ಅಂದರೆ ಕೆಟ್ಟ ಬುದ್ಧಿಯುಳ್ಳವರಾಗಿ ಜಾರಸ್ತ್ರೀ ಲಂಪಟರಾಗಿರುವರು ಕಾಮಿನಿಜಾರ ಭಾವೇಶು ಸುರತಾ ಮಲಿನಾಶಯ ಕೆಟ್ಟ ಮನಸ್ಸುಳ್ಳವರಾಗಿ ಲೋಭಮೋಹ ವಿಚೇತಸ್ಕಾ ಸತ್ಯಮಾರ್ಗವನ್ನು ಬಿಟ್ಟು ಪೂರ್ತಾಧಿಷು ವೃಷೋಜ್ಜಿತಃ ಜಿಪುಣತನ ಯಾವಾಗಲೂ ಮೋಹ ಇವುಗಳಿಂದ ಕೂಡಿ ಇರ್ತಾರೆ ತದ್ವೂದ್ರಾಶ್ಚೇ ಕೇಚಿದ್ ಬ್ರಾಹ್ಮಣಾಚಾರ ತತ್ಪರ ಉಜ್ಜಲಕೃತಯೋ ಮೂಢಾ ಸ್ವಧರ್ಮತ್ಯಾಗಶೀಲಿನ ಹಾದಿರಿತಿ ಶೂದ್ರರು ಹೇಗಿರ್ತಾರೆ ಕಲಿಯುಗದಲ್ಲಿ ತಮ್ಮ ಧರ್ಮವನ್ನು ಬಿಟ್ಟು ಮೂಡ ಬುದ್ಧಿಯಿಂದ ಬ್ರಾಹ್ಮಣರು ಮಾಡಬೇಕಾದ ಸಂಧ್ಯಾ ಸಂಧ್ಯಾ ಮುಂತಾದ ಪೂಜೆ ಮುಂತಾದ ಆಚಾರಗಳಲ್ಲಿ ಯಜ್ಞ ಮುಂತಾದವುಗಳಲ್ಲಿ ಮನಸ್ಸುಳ್ಳವರಾಗಿ ಮಹಾ ಆಡಂಬರದಿಂದ ಮೆರೆಯುತ್ತಿರುವರು ಉಜ್ವಲಾಕೃತಯ ಮೂಢಾಹ ಸ್ವಧರ್ಮತ್ಯಾಗಶೀಲ ತಮ್ಮ ಧರ್ಮ ಯಾವುದು ಸೇವಾವೃತ್ತಿ ಅದನ್ನು ಬಿಟ್ಟು ಬ್ರಾಹ್ಮಣರು ಆಚಾರವನ್ನು ಮಾಡ್ತಾರೆ ಕರ್ತಾರಸ್ತಪಸಾಂಭೂಜೋ ದ್ವಿಜತೆಜೋಪಾರ ಕಾಹ ಶಿಶು ಅಲ್ಪ ಮೃತ್ಯುಕಾರಾಶ್ಚ ಮಂತ್ರೋಚ್ಚಾರ ಪರಾಯಣಾ ಮತ್ತು ಇವರು ತಪಸ್ಸನ್ನು ಮಾಡುವವರಾಗಿರ್ತಾರೆ ಕರ್ತಾರಃ ತಪಸ್ಸಾಂ ಭೂಯ ಭೂರಿ ತಪಸ್ಸು ಬಹಳವಾಗಿ ತಪಸ್ಸು ಮಾಡ್ತಾರೆ ದ್ವಿಜ ತೇಜೋಪಹಾರಕಾ ದ್ವಿಜರಿಗೆ ಅವಮಾನ ಮಾಡತಕ್ಕಂಥವರು ಶಿಶು ಅಲ್ಪ ಶಿಶು ಅಲ್ಪಮೃತ್ಯು ಕಾರಾಶ್ಚ ಶಿಶು ಮರಣ ಅಂದರೆ ಎಬಾರ್ಷನ್ ಅಂತ ಹೇಳ್ತೇವೆ ಈಗ ನಾವು ಗರ್ಭಪಾತ ಮಾಡಿಸುವಂಥದ್ದು ಅಥವಾ ಶಿಶು ಮರಣ ಶಿಶು ಹತ್ಯೆ ಮಾಡುವಂಥದ್ದು ಭ್ರೂಣಹತ್ಯೆ ಇತ್ಯಾದಿಗಳನ್ನು ಮಾಡತಕ್ಕಂಥವರಾಗಿರ್ತಾರೆ ಮಂತ್ರೋಚ್ಚಾರ ಪರಾಯಣಾ ವೇದಾದಿ ಮಂತ್ರಗಳನ್ನು ಪಠಿಸಲಿಕ್ಕೆ ಪ್ರಯತ್ನಿಸ್ತಾರೆ ಅವರದ್ದೆಲ್ಲದನ್ನು ಮಾಡ್ತಾರೆ ಅಂತೇಳಿ ಶಾಲಗ್ರಾಮ ಶಿಲಾದೀನಾಂ ಪೂಜಕ ಹೋಮತತ್ಪರಾ ಪ್ರತಿಕೂಲ ವಿಚಾರಾಶ್ಚ ಕುಟಿಲ ದ್ವಿಜದೂಷಕಾ ಅಂದರೆ ಶಾಲಗ್ರಾಮ ಶಿಲಾದಿಗಳ ಪೂಜೆ ಮಾಡ್ತಾರೆ ಶಾಲಗ್ರಾಮ ಮೊದಲಾದ ದೇವತಾ ಪ್ರತಿಮೆಗಳನ್ನು ಪೂಜಿಸುತ್ತಾ ಅಗ್ನಿಯಲ್ಲಿ ಹೋಮಾದಿಗಳನ್ನು ಮಾಡಬಯಸ್ತಾರೆ ಪೂಜಕ ಹೋಮತತ್ಪರಾ ಪ್ರತಿಕೂಲ ವಿಚಾರಾಶ್ಚ ವಿರುದ್ಧಾಚಾರಗಳನ್ನೇ ಮಾಡ್ತಾ ಕುಟಿಲ ದ್ವಿಜದೂಷಕಾ ಕೆಟ್ಟ ಬುದ್ಧಿಯಿಂದ ಬ್ರಾಹ್ಮಣಾದಿಗಳನ್ನು ದೂಷಿಸ್ತಾ ಇರ್ತಾರೆ ಕಲಿಯುಗದಲ್ಲಿ ಶೂದ್ರರು ಅಂಥೇಳಿ ಧನವಂತ ಕುಕರ್ಮಾಣೋ ವಿದ್ಯಾವಂತೋ ವಿವಾದಿನ್ನ ಆಖ್ಯಾಪಾಸನಾ ಧರ್ಮ ವಕ್ತಾರೋ ಧರ್ಮಲೋಪಕ ಕಲಿಯುಗದಲ್ಲಿ ಧನವಂತರು ಕೆಟ್ಟ ಕೆಲಸಗಳನ್ನೇ ಮಾಡ್ತಾರೆ ವಿದ್ಯಾವಂತಹ ವಿವಾದಿನಃ ವಿದ್ಯಾವಂತರು ಏನು ಮಾಡ್ತಾರೆ ವಾದವಿವಾದ ಮೊದಲಾದ ವ್ಯಾಜ್ಯಗಳಲ್ಲಿ ತೊಡಗಿರ್ತಾರೆ ವಿದ್ಯೆಗಲ್ತ ಕೂಡಲೇ ಹಾಂ ವಾದವಿವಾದ ಮಾಡೋದು ಸ್ವಲ್ಪ ಗೊತ್ತಿದ್ದರೆ ನಾನು ಅದ್ವೈತಿ ನಾನು ಅದ್ವೈತಿ ನಾನು ವಿಶಿಷ್ಟ ಅದ್ವೈತಿ ಇದು ಸತ್ಯ ಅದು ಸುಳ್ಳು ಹ್ಞೂ ಹೀಗೆ ವಾದವಿವಾದಗಳು ನನ್ನದು ಸತ್ಯ ನಿಮ್ಮದು ಸುಳ್ಳು ಈ ರೀತಿ ಹೇಳುವಂಥದ್ದು ಯಾವುದರಲ್ಲಿ ಸತ್ಯ ಇದೆ ಯಾರ ಪ್ರತಿಯೊಬ್ಬ ಆನೋಭದ್ರಾ ಕೃತವೋ ವಿಶ್ವತಃ ಅಂತೇಳಿ ಹೇಳಿದ್ದಾರೆ ಋಗ್ವೇದದಲ್ಲಿ ವಿಶ್ವದ ಎಲ್ಲೆಡೆಯಿಂದ ಸದ್ವಿಚಾರಗಳು ನಮ್ಮ ಹತ್ರ ಬರಲಿ ಅದರಿಂದ ಇದರಿಂದ ಅಲ್ಲಿಂದ ಇಲ್ಲಿಂದ ಅಂತಿಲ್ಲ ಬಾಲಾದಪಿ ಮೃಗಾದಪಿ ಅಥವಾ ಏನು ಪ್ರಾಣಿಯಿಂದಾಗಲಿ ಅಥವಾ ಬಾಲ್ಯ ಸಣ್ಣ ಮಕ್ಕಳಿಂದಾಗಲಿ ನಾವು ಕಲಿಯುವಂಥದ್ದು ಇದೆ ಒಳ್ಳೊಳ್ಳೆ ವಿಚಾರಗಳಿದ್ದರೆ ಅದನ್ನು ನಾವು ಪಡ್ಕೊಳ್ಬೇಕು ಅಂತೇಳಿ ಇದೆ ಶಾಸ್ತ್ರದಲ್ಲಿ ಆದರೆ ಈಗ ಏನಾಗಿದೆ ವಿದ್ಯಾವಂತರಾದವರು ವಾದಿಗಳು ಬರೀ ವಾದಗ್ರಸ್ತ ವಾದವನ್ನೇ ಮಾಡೋದು ಇದೇ ಸರಿ ಅದು ತಪ್ಪು ನಮ್ಮದೇ ಸರಿ ಇನ್ನೊಬ್ಬರು ತಪ್ಪು ಎನ್ನುವಂಥದ್ದು ಆ ಹಂಸಕ್ಷೀರ ನ್ಯಾಯ ಇಲ್ಲ ಅಂದರೆ ಸರಿಯಾದ ಗುಣಗ್ರಾಹಿತ್ತು ಅಂತ ಹೇಳ್ತಾರೆ ಯಾವುದು ಒಳ್ಳೆಯದು ಅದನ್ನು ಪರಿಗ್ರಹಿಸುವಂಥ ಗುಣ ಇಲ್ಲ ಆಖ್ಯಾಯೋಪಾಸನಾ ಧರ್ಮ ವಕ್ತಾರೋ ಧರ್ಮಲೋಪಕಾ ಅಂದರೆ ಧರ್ಮವೇನೆಂಬುದನ್ನೇ ತಿಳಿಯದೇ ಇರುವಂತಹ ಪ್ರವರ್ತಕರು ಇತರರಿಗೆ ಪುರಾಣ ದೇವತಾ ಪೂಜೆ ಧರ್ಮಾಚರಣೆ ಸತ್ಕರ್ಮಗಳನ್ನು ಉಪದೇಶ ಮಾಡಲು ತೊಡಗುವರು ಅಂತೇಳಿ ಹೇಳ್ತಾರೆ ಕಲಿಯುಗದಲ್ಲಿ ಯಾವ ರೀತಿ ಇರುತ್ತದೆ ಅನ್ನತಕ್ಕಂಥದ್ದು ಹೀಗೆ ಬಹಳಷ್ಟು ವಿಚಾರಗಳನ್ನು ಕಲಿಯುಗದ ಒಂದು ಭವಿಷ್ಯವನ್ನು ಆವಾಗ ಶಿವಪುರಾಣದಲ್ಲಿ ಆವಾಗಲೇ ಹೇಳಿದ್ದಾರೆ ಭವಿಷ್ಯ ಪುರಾಣದ ರೀತಿಯಲ್ಲೇ ಹೇಳ್ತಾರೆ ಮುಂದಿನ ಭಾಗವನ್ನ ಇನ್ನು ಮುಂದೆ ನೋಡ್ರೋಣ ಹರೇರಾಮ ಓಂ ಸತ್ ಸತ್ ಸತ್